ಪರಿಕಾಮೃತ ಸಹರ ಗುರುಗಳ ಕರುಣದಿಂದ ಪರಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದೇ ಕೇಳುವುದು ಇಲ್ಲಿವರೆಗೆ ಜಡ ಪದಾರ್ಥಗಳಲ್ಲಿ ಪಂಚಭೂತಗಳಲ್ಲಿ ಪಂಚತನ್ಮಾತ್ರಗಳಲ್ಲಿ ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇವುಗಳಲ್ಲಿ ಭಗವಂತನ ನಾನಾ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವದ ಚಿಂತನೆಯನ್ನು ಕೊಟ್ಟು ಈಗ ಜೀವನ ನಾಲ್ಕು ಶರೀರಗಳಲ್ಲಿ ಭಗವಂತನ ವ್ಯಕ್ ವ್ಯಕ್ತಿಯ ಬಗ್ಗೆ ಈ ಪದ್ಯದಲ್ಲಿ ತಿಳಿಸ್ತಾರೆ ತನು ಚತುಷ್ಟೆಗಳು ನಾರಾಯಣನು ಹೃತ್ಕಮಲಾಕ್ಕೆ ಸಿಂಹಾಸನದೊಳನಿರುದ್ಧ ಅಧಿರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾ ಸಪ್ತ ಸುರಳು ಅನವರತನಲೆಸಿದ್ದು ಸೇವೆಯ ತನು ಚತುಷ್ಟಯಗಳು ತನು ಅಂತ ಹೇಳಿದರೆ ಶರೀರ ಚತುಷ್ಟಯಗಳಳು ಅಂದರೆ ನಾಲ್ಕು ಜೀವನಿಗೆ ನಾಲ್ಕು ಶರೀರಗಳು ಇರ್ತಕ್ಕಂಥದ್ದು ಸ್ವರೂಪದೇಹ ಲಿಂಗ ದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ನಾಲ್ಕು ಶರೀರಗಳಲ್ಲಿ ಪರಮಾತ್ಮನಿಗೆ ವ್ಯಾಪ್ತಿಯಿದೆ ಪರಮಾತ್ಮ ಈ ನಾಲ್ಕು ಶರೀರಗಳಲ್ಲೂ ವ್ಯಾಪ್ತನಾಗಿ ಅವನು ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ತಿಳಿಸ್ಕೊಡ್ತಾನೆ ಜೀವ ಅಂದರೂ ಅಂದರೆ ಜೀವ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ಜೀವ ಲಿಂಗ ಅನಿರುದ್ಧ ಸ್ಥೂಲ ಕಳೆಯಬರುಗಳು ವಿಶ್ವ ತುರಗ್ರೀವ ಮೋಲೇಶ ಅಚ್ಯುತತ್ರಯ ಹಂಸ ಮೂರ್ತಿಗಳ ಅಂತ ಜೀವ ಅಂತ ಹೇಳಿದ್ರು ಸ್ವರೂಪದೇಹ ಅಂತಲೇ ಅರ್ಥ ಜೀವ ಬೇರೆ ಅಲ್ಲ ಸ್ವರೂಪದೇಹ ಬೇರೆ ಅಲ್ಲ ನಾಲ್ಕೂ ಶರೀರಗಳಲ್ಲಿ ಬೇರೆ ಬೇರೆ ಭಗವದ್ ರೂಪಗಳಿಂದ ಭಗವಂತ ಅಲ್ಲಿ ವ್ಯಾಪ್ತನಾಗಿದ್ದಾನೆ ನಾಗಸಿಂಹ ಸ್ವರೂಪದೊಳಗೆ ಶರೀರ ನಾಮಧಿಕರಿಸುವನು ಹದಿನಾರು ಕಲೆಗಳುಳ್ಳ ಲಿಂಗದಿ ಪುರುಷ ನಾಮಕನು ತೋರುವನು ಅನಿರುದ್ಧದೊಳಗೆ ಶಾಂತಿರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಳ ಕಲೆಯವರದೊಳಗಿದ್ದೊಂದು ನಾಲ್ಕು ಶರೀರಗಳಲ್ಲಿ ನಾಲ್ಕು ಭಗವದ್ ರೂಪಗಳಿಂದ ಇದ್ದು ಭಗವಂತ ತಾನೇ ಸೇವ್ಯ ಸೇವಕನೆ ಜೀವರನ್ನು ಪ್ರೇರಣೆ ಮಾಡ್ತಾನೆ ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತ ಪೂರ್ಣಾನಂದಮಯನಾಗಿರ್ತಕ್ಕಂಥವನು ಜ್ಞಾನಾನಂದಮಯ ಶರೀರೇ ಸ್ವರಮಣ ಅವನಿಗೆ ಲಕ್ಷ್ಮೀದೇವಿಯ ಅಪೇಕ್ಷೆಯೂ ಕೂಡ ಇಲ್ಲ ತನಗೇ ತಾನೇ ಸೇವ್ಯ ಸೇವಕ ಲಕ್ಷ್ಮೀದೇವಿಯಿಂದನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖವನ್ನು ಬಯಸೋದಿಲ್ಲ ಭಗವಂತ ಸ್ವರಮಣ ಆದ್ದರಿಂದ ಲೀಲೆಯಿಂದ ತನ್ನ ಸೇವೆಯನ್ನು ತಾನೇ ಮಾಡ್ಕೋತಾನೆ ಭಗವಂತ ತಾನೇ ಸೇವೆಯನ್ನು ಮಾಡ್ತಾನೆ ತಾನೇ ಸೇವೆಯನ್ನು ಸ್ವೀಕಾರ ಕೂಡ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ನೀರಲ್ಲಿ ಅನಿರುದ್ಧ ರೂಪದಿಂದ ಇರ್ತಾನೆ ಅನ್ನದಲ್ಲಿ ನಾರಾಯಣ ರೂಪದಿಂದ ಇರ್ತಾನೆ ಅನ್ನ ಮತ್ತೆ ನೀರಿನ ಮೂಲಕ ಜೀವನಿಗೆ ತೃಪ್ತಿಯನ್ನು ಶಕ್ತಿಯನ್ನು ಪುಷ್ಟಿಯನ್ನು ಕೊಡ್ತಾನೆ ನಮ್ಮ ಶರೀರದ ಶ್ವಾಸೋಚ್ಛ್ವಾಸವನ್ನು ನಿಯಮನ ಮಾಡ್ತಾನೆ ಸಂಕರ್ಷ ರೂಪದಿಂದ ಪ್ರಾಣವಾಯುವಿನಲ್ಲಿರ್ತಾನೆ ಅದಿಂದ ಅನ್ನ ನೀರನ್ನು ಪಚನವನ್ನು ಮಾಡ್ತಾನೆ ಜಾಟರಾಜ್ಞೆಯಲ್ಲಿ ಪ್ರತ್ಯುಮ್ನ ರೂಪದಿಂದ ಇರ್ತಾನೆ ನಮಗೆ ಊಟಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಭೋಜನಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಡ್ತಾನೆ ಆ ಪದಾರ್ಥಗಳನ್ನು ಭೋಗ ಮಾಡುವ ಸಾಮರ್ಥ್ಯವನ್ನು ಕೊಡ್ತಾನೆ ತಿಂದಿದ್ದನ್ನು ಆರೋಗ್ಯಕ್ಕೆ ಜಾಟ್ರಾಜ್ಞೆಯಲ್ಲಿ ಇರ್ತಾನೆ ಹೀಗೆ ತಾನೇ ಉಂಡು ತೃಪ್ತನಾಗ್ತಾನೆ ತಾನು ಸ್ವಾಕ್ಯರಸವನ್ನು ಸ್ವೀಕಾರ ಮಾಡ್ತಾನೆ ಜೀವನಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಾಕೃತ ರಸವನ್ನು ಉಣಿಸ್ತಾನೆ ಭಗವಂತ ತನಗೆ ತಾನೇ ಸೇವ್ಯ ಸೇವಕ ಎರಡೂ ಆಗಿ ವಿಹಾರ ಮಾಡ್ತಾನೆ ಭಗವಂತ ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾ ಆಸಕ್ತ ಸುರರಳು ಭಗವಂತನ ಸೇವೆಯಲ್ಲೇ ತಮ್ಮ ಉದ್ಧಾರ ಅಂತ ಈ ರೀತಿಯಾಗಿ ಸದಾ ಭಗವಂತನ ಸೇವೆಯನ್ನು ಮಾಡ್ತೀವಿ ಅಂತ ಆಸಕ್ತರಾಗಿರ್ತಕ್ಕಂಥ ದೇವತೆಗಳಿರ್ತಾರೋ ಅವರಲ್ಲಿ ನೆಲೆಸಿದ್ದು ಸೇವೆಯ ಕೊಂಬನವರಂತೆ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಭಗವಂತ ಪರಮಾತ್ಮ ತಾನೇ ಪ್ರತ್ಯುಮ್ನ ಸಂಕರ್ಷಣ ಮೊದಲಾಗಿರ್ತಕ್ಕಂಥ ರೂಪಗಳಿಂದ ಇದ್ದು ಆ ಭೋಜನದ ಸುಖವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಜೀವಕ್ಕೆ ಆ ಜೀವ ಉಂಡು ತೃಪ್ತಿಯಾಗಿ ನಲಿತಾನೆ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಬೇರೆ ಬೇರೆ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಹೀಗೆ ಭಗವಂತ ನಮ್ಮ ಹೃದಯ ಗುಹೆಯಲ್ಲೇ ಸಿಂಹಾಸನದಲ್ಲಿ ಅಧಿಷ್ಟನಾಗಿ ಏನು ಬಾಹ್ಯ ಪದಾರ್ಥಗಳು ವಿಷಯ ಪದಾರ್ಥಗಳಿದೆ ಆ ಭೋಗ ಮಾಡ್ತಕ್ಕಂಥ ಪದಾರ್ಥಗಳಲ್ಲೂ ವ್ಯಾಪ್ತನಾಗಿದ್ದಾನೆ ಜೀವನಿಗೆ ತಾನೇ ಮಾಡಿ ಮಾಡಿಸಿ ಭೋಗದ ಅನುಭವವನ್ನು ತಂದುಕೊಟ್ಟು ತನ್ನದೇ ರೂಪದಲ್ಲಿ ಐಕ್ಯವನ್ನು ಹೊಂದುತ್ತಾನೆ ಭಗವಂತ ಇದು ಭಗವಂತನ ಲೀಲೆ ತಾನೇ ಸೇವ್ಯ ಸೇವಕ ಹೇಗೋ ಹಾಗೆ ಭೋಜ್ಯ ಭೋಜಕನೋ ಅವನೇ ಭೋಗಿನಲ್ಲೂ ಇರ್ತಾನೆ ಭೋಜ್ಯ ಪದಾರ್ಥಗಳಲ್ಲೂ ಇರ್ತಾನೆ ಭಗವಂತ ಆ ಪದಾರ್ಥಗಳಲ್ಲಿ ಅವನಿರೋದ್ರಿಂದನೇ ಜೀವನಿಗೆ ಆ ಪದಾರ್ಥವನ್ನು ಭೋಗ ಮಾಡಿದಾಗ ತೃಪ್ತಿ ತರ್ಪಕನೋ ತಾನಾಗಿ ಹಿಂದಿನ ಪದ್ಯದಲ್ಲಿ ಹೇಳಿದ್ರೆ ಹಾಗೆ ಅದೇ ರೀತಿಯಾಗಿ ಜೀವ ಆನಂದದಿಂದ ವಿಹಾರ ಮಾಡ್ತಾನೆ ಪಶುಗಳ ಬೆನ್ನೇರಿ ಸವಾರಿಯನ್ನು ಮಾಡ್ತಾನೆ ಆನೆ ಕುದುರೆ ಒಂಟೆ ಸವಾರಿ ಇತ್ಯಾದಿ ಎಲ್ಲ ಪಶುಗಳಲ್ಲಿ ನಾರಾಯಣ ಮತ್ತು ಅನಿರುದ್ಧ ರೂಪದಿಂದ ಇದ್ದು ಭಗವಂತ ಆ ಜೀವರಿಗೆ ಆ ಪಶುಗಳ ಬೆನ್ನೇರಿ ಹೋಗುವಂಥ ಇಚ್ಛೆಯನ್ನು ಹುಟ್ಟಿಸಿ ಆ ನಂತರದಲ್ಲಿ ಅವರಿಗೆ ಆನೆ ಸವಾರಿ ಮಾಡಿದೆ ಕುದುರೆ ಸವಾರಿ ಮಾಡಿದೆ ಅನ್ನೋ ತೃಪ್ತಿಯನ್ನು ಭಗವಂತ ಸವಾರಿ ಮಾಡತಕ್ಕಂಥ ಜೀವನದಲ್ಲಿ ಮನುಷ್ಯನಲ್ಲಿ ಸಂಕರ್ಷಣ ಮತ್ತು ಪ್ರತ್ಯುಮ್ನ ರೂಪದಿಂದ ಇದ್ದು ಸವಾರಿಯನ್ನು ಮಾಡು ಹೀಗೆ ಭಗವಂತ ತಾನೇ ಸೋದೃತ ಆ ಪಶುಗಳಿಗೆ ಆ ಜೀವನನ್ನ ಹೊತ್ತು ಸಾಮರ್ಥ್ಯವನ್ನು ಕೊಡ್ತಕ್ಕಂಥವನು ಕೂಡ ಭಗವಂತನೇ ತಾನೇ ಸೇವ್ಯ ಸೇವಕ ಹೊರೋನು ತಾನೇ ಆ ಹೊತ್ತವನಿಗೆ ಆ ಧಾರಣ ಸಾಮರ್ಥ್ಯವನ್ನು ಕೊಟ್ಟವನು ಅವನೇ ಈ ಜೀವಿಗಳಿಗೆ ಸವಾರಿ ಆನೆ ಮೇಲೆ ಅಂತ ಸಂತೃಪ್ತಿಯನ್ನು ಕೊಡ್ತಕ್ಕಂಥವನು ಭಗವಂತನೇ ಹೀಗೆ ಸೇವ್ಯ ಸೇವಕ ನಾರಾಯಣ ಮತ್ತು ಅನಿರುದ್ಧ ಎರಡು ರೂಪಗಳಿಂದ ಪಶುವಿನಲ್ಲಿ ಅಂತರ್ಯಾಮಿ ಆಗಿದ್ದು ಆಧಾರತತ್ವ ಶಕ್ತಿಯನ್ನು ಕೊಟ್ಟು ವಿಹಾರ ಮಾಡಿಸೋನು ಭಗವಂತನೇ ಪ್ರತ್ಯುಮ್ನ ಮತ್ತು ಸಂಕಷ್ಟ ರೂಪದಿಂದ ಜೀವನಲ್ಲಿ ಅಂತರ್ಯಾಮಿ ಆಗಿದ್ದು ಆ ರೀತಿಯಾಗಿ ಸವಾರಿಯನ್ನು ಮಾಡಿಸ್ತಾನೆ ಆದರೆ ಆ ಭಗವದ್ ರೂಪಗಳಲ್ಲಿ ಅಭೇದ ಚಿಂತನೆ ಕಿಂಚಿತ್ತೂ ವೈಲಕ್ಷಣ್ಯ ಅನ್ನೋದು ಇಲ್ಲ ಈ ರೀತಿಯಾಗಿ ತಿಳ್ಕೊಬೇಕು ಆ ವೈಲಕ್ಷಣ್ಯ ಏನಿದ್ರು ಅದು ನೋಡಲಿಕ್ಕೆ ಮಾತ್ರ ಅಂದರೆ ಆ ಎರಡೂ ಅಧಿಷ್ಠಾನಗಳಲ್ಲಿ ಭಗವಂತ ಇದ್ದಾನೆ ಇಷ್ಟವಾತ ತಿಳ್ಕೋಬೇಕೆ ಹೊರತು ಆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಏನು ನಾಲ್ಕು ರೂಪಗಳಿದೆ ಆ ರೂಪಗಳಲ್ಲಿ ಅಭೇದ ಚಿಂತನೆಯನ್ನೇ ಮಾಡಬೇಕು ಇದೇ ಸನುಪಾಸನೆ ಭಗವಂತ ತನ್ನ ಹೆಚ್ಚಿನ ವಿಭೂತಿ ರೂಪವನ್ನು ಎಲ್ಲಿ ಹೆಚ್ಚೆಚ್ಚು ಅಭಿವ್ಯಕ್ತಿಗೊಳಿಸ್ತಾನೋ ಅಲ್ಲಿ ಹೆಚ್ಚಿನ ಮಹತ್ವ ಎಲ್ಲಿ ಕಡಿಮೆ ಅಭಿವ್ಯಕ್ತಿಯನ್ನು ಮಾಡ್ತಾನೋ ಅಲ್ಲಿ ಕಡಿಮೆ ವೈಭವ ಅಷ್ಟೇ ಅಥವಾ ಕಡಿಮೆ ಮಹತ್ವ ಅಂತ ಈ ವೈಲಕ್ಷಣ್ಯ ವಾಸ್ತವ ಅಂದರೆ ಭಗವಂತ ಆಯಾ ಜೀವರ ಒಂದು ಗುಂಪಿನಲ್ಲಿ ತನ್ನ ವಿಭೂತಿ ರೂಪವನ್ನು ಎಲ್ಲಿ ಹೆಚ್ಚಾಗಿ ಇಡ್ತಾನೋ ಅಲ್ಲಿ ಹೆಚ್ಚಿನ ವಿಶೇಷತೆಯನ್ನು ಕಾಣೋದು ಉದಾಹರಣೆಗೆ ಆಕಾಶದಲ್ಲಿ ಬೇಕಾದಷ್ಟು ನಕ್ಷತ್ರಗಳು ಪ್ರಕಾಶಮಾನವಾಗಿ ಇದ್ರೂ ಆ ಗುಂಪಿನಲ್ಲಿ ಚಂದ್ರ ಪ್ರಕಾಶಮಾನವಾಗಿ ಕಾಣ್ತಾನೆ ಅಂದರೆ ಆ ಚಂದ್ರನಲ್ಲಿ ಭಗವಂತ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ಇಟ್ಟಿಯಾನೆ ಅದೇ ರೀತಿಯಾಗಿ ಬೇಕಾದಷ್ಟು ಜನ ಮನುಷ್ಯರನ್ನು ನೋಡಿದ್ರೆ ಒಬ್ಬರಲ್ಲಿ ಭಾರಿ ಸೌಂದರ್ಯ ಇರುತ್ತೆ ಇನ್ನೊಬ್ಬರಲ್ಲಿ ಭಾರಿ ವಿದ್ಯೆ ಇರುತ್ತೆ ಇನ್ನೊಬ್ಬರಲ್ಲಿ ಶ್ರಮಪಟ್ಟು ಮಾಡುವಂತ ಕಠಿಣವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಇರುತ್ತೆ ಹೀಗೆ ಭಗವಂತ ಆಯಾ ಜೀವರಲ್ಲಿ ತನ್ನ ವಿಶೇಷ ವಿಭೂತಿ ರೂಪವನ್ನು ಇಟ್ಟು ಆಯಾ ಜೀವರ ಯೋಗ್ಯತಾನುಸಾರ ಆ ಗುಣದ ಅಥವಾ ಆ ಕರ್ಮದ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಅಲ್ಲಿರ್ತಕ್ಕಂಥ ಅನಂತ ಭಗವದ್ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ ಭೇದವೇ ಚಿಂತನೆಯನ್ನು ಮಾಡಬೇಕು ಹೀಗೆ ಭಗವಂತ ಸೇವಾಸಕ್ತ ಸುರರೊಳಗೆ ಸೇವಾ ಆಸಕ್ತ ಅಂದರೆ ಭಗವಂತನ ಸೇವೆಯನ್ನೇ ಮಾಡಬೇಕು ಅಂತ ಯಾರು ಆಸಕ್ತರಾಗಿರ್ತಾರೋ ಅಂತಹ ತತ್ವಾಭಿಮಾನಿ ದೇವತೆಗಳು ದಿಗ್ ದೇವತೆಗಳು ಲೋಕಪಾಲಕರಾಗಿರ್ತಕ್ಕಂಥವ್ರು ಆ ಎಲ್ಲ ಸುರರು ಅವರು ಭಗವಂತನ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಅಂತಲೇ ಅವರು ಅನಿವಿಷರು ಅಂದರೆ ನಿದ್ರೆಯನ್ನು ಮಾಡಿದರೆ ಆ ಕಾಲದಲ್ಲಿ ಸೇವಾ ತಪ್ಪಿ ಹೋಗುತ್ತೆ ಅಂಥೇಳಿ ನಿದ್ರೆಯನ್ನೇ ಮಾಡಿದರೆ ಭಗವಂತನನ್ನು ವಿಶೇಷವಾಗಿ ಸೇವಾ ಮಾಡ್ತಕ್ಕಂಥವರು ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ನಮಗೆ ಅನ್ನ ಉಂಡ್ಲಿಕ್ಕೆ ಒಂದು ಶರೀರವನ್ನು ಬೇಕು ನಿರ್ಮಾಣ ಮಾಡಿಕೊಡುವ ಆಗ ಭಗವಂತ ಒಂದು ಗೋ ಶರೀರವನ್ನು ನಿರ್ಮಾಣ ಮಾಡಿಕೊಟ್ಟ ದೇವತೆಗಳೆಲ್ಲ ಆ ಗೋವಿನ ಶರೀರವನ್ನು ಪ್ರವೇಶ ಮಾಡಿ ಪುನಃ ಹೊರಗೆ ಬಂದರೂ ಇದು ನಮಗೆ ಬೇಡ ಅಂತ ತಿರಸ್ಕಾರ ಮಾಡಿ ನಂತರ ಪರಮಾತ್ಮ ಒಂದು ಅಶ್ವಶರೀರವನ್ನು ಸೃಷ್ಟಿ ಮಾಡಿಕೊಟ್ಟ ಮತ್ತು ಪುನಃ ದೇವತೆಗಳೆಲ್ಲ ಆ ಪ್ರವೇಶ ಮಾಡ್ತಾರೆ ದೇವತೆಗಳೆಲ್ಲ ಪ್ರವೇಶ ಮಾಡಿ ಒಳಗೆ ಹೋಗಿ ವಾಪಸ್ ಬಂದು ಮತ್ತೆ ಈ ಶರೀರವು ನಮಗೆ ಬೇಡ ಅಂದಾಗ ಪರಮಾತ್ಮ ಎರಡು ಆಪ್ಷನ್ ಮುಗಿದಿದೆ ಒನ್ ಆ್ಯಂಡ್ ಓನ್ಲಿ ಚಾಯ್ಸಿನ ಒಂದು ಶರೀರವನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತ ನಶ್ವರವಾದ ದುರ್ಲಭವಾದ ಈ ಮನುಷ್ಯನ ಶರೀರವನ್ನು ಸೃಷ್ಟಿ ಮಾಡಿ ಕೊಡ್ತಾನೆ ಆಗ ದೇವತೆಗಳೆಲ್ಲ ಒಳಗೆ ಪ್ರವೇಶ ಮಾಡ್ತಾರೆ ಮಾಡಿ ಅಲ್ಲಿ ತಾವು ಊಟ ಮಾಡುವಂತಹ ಭೋಜನ ಪ್ರಕ್ರಿಯೆಯನ್ನೇ ವೈಶ್ವಾನರ ಯಜ್ಞ ಅಂತ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡಲಿಕ್ಕೆ ಬರ್ತಾ ಇದೆ ಅದರಿಂದ ಇದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರ ಗೋ ಶರೀರದಲ್ಲೇ ಆಗಲಿ ಅಶ್ವಶರೀರದಲ್ಲೇ ಆಗಲಿ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಸಾಧ್ಯ ಇಲ್ಲ ಆದ್ದರಿಂದ ದೇವತೆಗಳೆಲ್ಲ ಸದಾಕಾಲ ಸೇವಾಸಕ್ತ ಸೂರದವರು ಭಗವಂತನ ಸೇವೆಯೇ ಅವರ ಮುಖ್ಯ ಉದ್ದೇಶ ಆದ್ದರಿಂದ ಆ ಶರೀರವನ್ನು ತಿರಸ್ಕಾರ ಮಾಡಿ ಮನುಷ್ಯ ಶರೀರವನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟಾಗ ಜ್ಞಾನ ಅನುಸಂಧಾನ ಸಹಿತ ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಶರೀರ ಅಂತ ಆಯ್ಕೆಯನ್ನು ಮಾಡಿಕೊಂಡ್ರು ಅದಕ್ಕೆ ದಾಸರು ಹೇಳ್ತಾರೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಪ್ರಾರ್ಥನೆ ಮಾಡಿದ್ದು ದೇವತೆಗಳು ಕೊಟ್ಟಿದ್ದು ನಮಗೆ ಆದ್ದರಿಂದ ಇದು ಸಾಧನೆಗಾಗಿ ವಿನಿಯೋಗ ಆಗಬೇಕು ಪರಿವಸನ ಆಗಬೇಕೆ ಅನ್ಯ ಕಾರ್ಯಗಳಲ್ಲಿ ಭಗವಂತನ ಭಕ್ತರ ದ್ವೇಷಾದಿ ಕಾರ್ಯಗಳಲ್ಲಿ ಇದು ಪರಿವಸನ ಸರ್ವತ ಆಗಬಾರ್ದು ಗೋ ಶರೀರ ಶಿವಶರೀರ ಎಲ್ಲ ಭೋಜನ ಪ್ರಕ್ರಿಯೆ ನಡೆಯುತ್ತೆ ಪಚನ ಭಕ್ಷಣ ಗಮನ ಭೋಜನ ವಚನ ಮೈತ್ವನ ಶಯನ ವೀಕ್ಷಣ ಅಂತಂತೆ ಆದರೆ ವೈಶ್ವಾನ ರಜ್ಞಾನ ಚಿಂತನೆ ಮಾಡೋದು ಅಲ್ಲಿ ಸಾಧ್ಯ ಇಲ್ಲ ಆದ್ದರಿಂದ ದೇವತೆಗಳಿಗೆ ಆ ಶರೀರವನ್ನು ನೋಡಿ ಅತೃಪ್ತಿ ಭಗವಂತ ಯಾವಾಗ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿಕೊಟ್ನೋ ಆವಾಗ ನಿತ್ಯ ಮಾಡುವಂತಹ ಭೋಜನ ಬೇರೆ ಯಾವುದೇ ಕೆಲಸವನ್ನಾದರೂ ಬಿಡುವಂಥ ಸಂದರ್ಭ ಇದೆ ಏಕಾದಶಿ ವಿಷ್ಣು ಪಂಚಕ ಮೊದಲಾಗಿರ್ತಕ್ಕಂಥ ಉಪವಾಸಕ್ಕೆ ಮೀಸಲಿಟ್ಟ ವ್ರತಗಳನ್ನು ಬಿಟ್ಟರೆ ತಪ್ಪದೇ ಮಾಡುವಂಥ ಕಾರ್ಯ ಅಂತಾದರೂ ಭೋಜನ ಅದನ್ನೇ ವೈಶ್ವಾನರಯ್ಞ ಪ್ರಾಣಾಗ್ನಿಹೋತ್ರ ಅಂತ ಅನುಸಂಧಾನ ಮಾಡಿ ಸಮರ್ಪಣೆ ಮಾಡಲಿಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಇದು ಹರಿಸೇವೆ ಮಾಡಲಿಕ್ಕೆ ಈ ಶರೀರ ಅನ್ನೋದು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥಿಸಿ ನಮಗೆ ತಂದುಕೊಟ್ಟು ಇಲ್ಲಿ ಅನಂತ ರೂಪಗಳಿಂದ ತಾವು ನೆಲೆಸಿ ಅವರಂತರಿಹಾಮಿಯಾಗಿ ವಾಯುದೇವರು ಮತ್ತು ಪರಮಾತ್ಮ ನೆಲೆಸುವಂತಹ ಇಂಥ ಉತ್ಕೃಷ್ಟ ಶರೀರ ನಾವು ಬಯಸಿದಂತೆ ಬಂದದ್ದು ಅಲ್ಲ ನಾವು ಬಯಸಿದಷ್ಟು ದಿನ ನಮ್ಮ ಜೊತೆಗೆ ಇರುವಂಥದ್ದು ಅಲ್ಲ ಆದ್ರಿಂದ ಇಂತಹ ಶರೀರವನ್ನು ಕೊಟ್ಟಿದ್ದು ಭಗವಂತ ಅಲ್ಲಿ ಸೇವಾ ಸುಕ್ ಸುಕ್ತ ಸೇವಾಸಕ್ತ ಸುಳ್ಳೊಳಗೆ ನೆಲೆಸಿದ್ದು ಸೇವೆಯ ಬೊಂಬನವರಂತೆ ಆಯಾ ಜೀವನ ಸ್ವರೂಪ ಯೋಗ್ಯತೆಯಂತೆ ಭಗವಂತ ಅಲ್ಲಿ ನೆಲೆಸಿದ್ದು ಸೇ ಸೇವೆಯನ್ನು ಭಕ್ತರಿಂದ ಸ್ವೀಕಾರವನ್ನು ಮಾಡ್ತಾನೆ ಭಗವಂತ ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಪರಮಾತ್ಮನ ಆರಾಧನೆ ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮ ಬಹಳ ಇಚ್ಛೆ ಪೂಜಾ ಸಾಧನೆಗಳು ಯಾವುದು ನೆನಪಿಗೆ ಬರೋದಿಲ್ಲ ಸ್ಮರಣೆಗೆ ಬರೋಲ್ಲ ಅವಾಗ ದುಃಖ ಉಂಟಾಗಿ ಇನ್ನೇನು ದೇಹವನ್ನು ತ್ಯಾಗ ಮಾಡಬೇಕು ಅಂತ ಅನ್ಸತ್ತೆ ಸರ್ವಶಕ್ತನಾಗಿರ್ತಕ್ಕಂಥ ಬ್ರಹ್ಮನಿಗೆ ಇದೊಂದು ಲೀಲೆ ಆಗಿದ್ರು ಕೂಡ ಪರಮಾತ್ಮನ ಆರಾಧನೆಯಲ್ಲಿ ಅವನಿಗೆ ಎಷ್ಟು ಆಸಕ್ತಿ ಇತ್ತು ಅಂತ ಸೇವಾ ಸಕ್ತ ಸುರರೊಳಗೆ ಶ್ರೇಷ್ಠನಾಗಿರ್ತಕ್ಕಂಥವನು ಅಂತ ಆದರೆ ಜೀವೋತಮರಾಗಿರ್ತಕ್ಕಂಥ ಬ್ರಹ್ಮವಾಯುಗಳು ಭಗವಂತನ ಅಚ್ಚಿನ್ನ ಭಕ್ತರು ಪಳೆಯ ಕಾಲದಲ್ಲೂ ಜ್ಞಾನ ಇಲ್ಲದೆ ಇರ್ತಕ್ಕಂಥವರು ಪರಮಾತ್ಮ ಅಂಥವರಲ್ಲಿ ನೆಲೆಸಿ ಸೇವೆಯ ಕೊಂಬನವರಂತೆ ಸೇವೆಯ ಸೇವಕ ಎರಡೂ ಪರಮಾತ್ಮನೇ ಇನ್ನೊಂದು ರೀತಿಯಾಗಿ ಬ್ರಹ್ಮದೇವರ ಭ್ರೂಮಧ್ಯದಿಂದ ರುದ್ರದೇವರು ಸುಲ್ಟಿಗೆ ಬರ್ತಾರೆ ಬಂದ ತಕ್ಷಣ ಆ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನನ್ನ ಹೆಸರೇನು ನನ್ನ ಸ್ಥಾನ ಏನು ನನ್ನ ಪದವಿ ಏನು ಎಲ್ಲಿ ಸಾಧನೆ ಮಾಡ್ಕೋಬೇಕು ಅಂತ ಜ್ವರಗಳಿ ಪ್ರಾರಂಭ ಮಾಡ್ತಾರೆ ಅದಕ್ಕೆ ರೋದನ ರುದ್ರ ಯಾಕೆ ಆ ಪದವಿಗಾಗಿ ಅಷ್ಟು ಅಪೇಕ್ಷೆ ಪಟ್ಟರು ಸಕಾಮವನ್ನು ಅಂದರೆ ಕಂಬಿ ಫಲದ ಅಪೇಕ್ಷೆಯಿಂದ ಅಂತ ಕೇಳಿದ್ರೆ ತಾವು ತಮ್ಮ ಸ್ವಂತಕ್ಕಾಗಿ ಅಥವಾ ಮೋಹದಿಂದ ಇದನ್ನು ಪ್ರಾರ್ಥನೆ ಮಾಡಿದ್ದಲ್ಲ ಉತ್ತಮವಾಗಿರ್ತಕ್ಕಂಥ ಪದವಿಯನ್ನು ಸ್ಥಾನವನ್ನು ಪಡ್ಕೊಂಡು ಭಗವಂತನ ಪ್ರತಿನಿಧಿಯಾಗಿ ಮನೋಭಿಮಾನಿ ರುದ್ರದೇವರು ಅಂತ ಕರೆಸ್ಕೊಂಡು ಮನಸ್ಸಿಗೆ ಅಭಿಮಾನಿಯಾಗಿ ಭಗವಂತನ ಸೇವೆ ಮಾಡಬೇಕು ನಾಮ ಗೋತ್ರ ಪ್ರವರ ಎಲ್ಲ ಹೇಳಿ ಉಚ್ಚಾರಣಪೂರ್ವಕವಾಗಿ ಅಭಿವಾದನ ಮಾಡಲಿಕ್ಕಾಗಿ ತಾವು ಪದವಿಯನ್ನು ಕೇಳಿದ್ದಷ್ಟೇ ತಾನು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಪದವಿ ಬೇಕು ಆ ಮೂಲಕ ವಿಶೇಷವಾಗಿ ಮನೋಭಿಮಾನಿ ರುದ್ರದೇವರು ಅಂತ ಕರೆಸ್ಕೊಂಡು ಎಲ್ಲ ಮನಸ್ಸಿಗೆ ಅಭಿಮಾನಿಯಾಗಿ ಜ್ಞಾನ ಮಹೇಶ್ವರ ಅಧಿಚ್ಛೇತ್ ಜೀವನಿಗೆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಮೋಕ್ಷೋಪಯೋಗಿ ಜ್ಞಾನಧಾತೃ ಅಂತಾದರೂ ರುದ್ರದೇವರು ಅಂತಹ ಆ ರುದ್ರ ಪದವಿಯನ್ನು ಬಯಸಿದ್ದು ಜೀವನಿಗೆ ಸತ್ಕರ್ಮಗಳಲ್ಲಿ ಪ್ರೇರಣೆ ಮಾಡಿ ಸಾಧನೆಯನ್ನು ಮಾಡಿಸಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಸೇವಾರೂಪವಾಗಿ ಅಂತ ಆ ರೀತಿಯಾಗಿ ಸೇವಾ ಸಕ್ತ ಸುರರು ರುದ್ರದೇವರ ಹೊರತು ವೈಯಕ್ತಿಕ ಲಾಭಕ್ಕಾಗಿ ಕೀರ್ತಿ ಪ್ರತಿಷ್ಠೆಗಾಗಿ ಪದವಿಯನ್ನು ದೇವತೆಗಳು ಎಂದೂ ಬಯಸೋದಿಲ್ಲ ಇದರಿಂದ ಹರಿ ಸೇವೆಯಲ್ಲಿ ಅವರಿಗೆ ಎಷ್ಟು ಆಸಕ್ತಿ ಅನ್ನೋದು ಸ್ಪಷ್ಟವಾಗತ್ತೆ ಅದೇ ರೀತಿಯಾಗಿ ಎಲ್ಲ ಗರುಡ ಶೇಷ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ಸೇವಾಸಕ್ತ ಸುರರು ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಆ ದೇವತೆಗಳಲ್ಲೂ ಕೂಡ ಅವರ ಹೃತ್ಕಮಲ ಸಿಂಹಾಸನದಲ್ಲಿ ಪರಮಾತ್ಮ ನಾರಾಯಣ ವಾಸ ತನಗೆ ತಾನೇ ಸೇವ್ಯ ಸೇವಕ ಅಂತ ಅನಿಸ್ಕೊಂಡು ಅವರಿಂದ ಸೇವೆ ಮಾಡಿಸಿ ಆ ಸೇವೆಯನ್ನು ತಾನೇ ಸ್ವೀಕಾರ ಮಾಡಿ ಅವರಿಗೆ ಫಲವನ್ನು ಕೊಡ್ತಾನೆ ಇಷ್ಟೇ ವ್ಯತ್ಯಾಸ ದೇವತೆಗಳಲ್ಲಿ ಒಬ್ಬ ಒಬ್ಬರಿಗೆ ಸೇವ್ಯನಾದರೆ ಇನ್ನೊಬ್ಬನಿಗೆ ಸೇವಕನಾಗ್ತಾನೆ ಆದರೆ ಭಗವಂತ ಎಲ್ಲರಿಂದರೂ ಸೇವ್ಯ ಯಾರಿಗೂ ಸೇವಕನಲ್ಲ ಇದೇ ಭಗವಂತನಿಗೂ ಬ್ರಹ್ಮಾದಿ ದೇವತೆಗಳಿಗೂ ಇರ್ತಕ್ಕಂಥ ವೈಲಕ್ಷಣ್ಯ ಭಗವಂತ ಎಲ್ಲರಿಂದನೂ ಲಕ್ಷ್ಮೀ ಬ್ರಹ್ಮಾದಿಗಳಿಂದಲೂ ಸೇವ್ಯ ಯಾರಿಗೂ ಸೇವಕನಲ್ಲ ದೇವತೆಗಳು ತಮಗಿಂತ ಉತ್ತಮರಿಗೆ ಸೇವಕರು ತಮಗಿಂತ ಅಧಮರಾಗಿರ್ತಕ್ಕಂಥವರಿಗೆ ಸ್ವಾವರರಿಗೆ ಸೇವ್ಯರು ಈ ರೀತಿಯಾಗಿ ಇರ್ತಕ್ಕಂಥದ್ದು ಸೇವ್ಯನಲ್ಲಿದ್ದು ಅಂದರೆ ಸೇವೆ ಮಾಡುವನೊಳಗಿದ್ದು ಸೇವ್ಯ ಸೇವಕ ಈ ರೀತಿಯಾಗಿ ಕರೆಸ್ಕೊಳೋನು ಅವನು ಸೇವ್ಯನಿಗೆ ಸೇವೆಯನ್ನು ಸ್ವೀಕಾರ ಮಾಡತಕ್ಕಂಥ ಸಾಮರ್ಥ್ಯ ಇಲ್ಲ ಸೇವಕನಿಗೆ ಸೇವೆ ಮಾಡುವಂತಹ ಸಾಮರ್ಥ್ಯ ಇಲ್ಲ ಅದಕ್ಕೆ ಭಗವಂತ ಸೇವ್ಯ ಸೇವಕ ಎರಡೂ ತಾನ ಆಗಿದ್ದು ಅವರಿಗೆ ಅವರವರ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡಿ ಅನುಗ್ರಹಿಸ್ತಾನೆ ಇದು ಭಗವಂತ ಮಾಡ್ತಕ್ಕಂಥ ಕಾರುಣ್ಯ ಅಥವಾ ಸೇವಾ ಆಸಕ್ತ ಸುರರು ಸುರರು ಅಂದರೆ ದೇವತೆಗಳು ದೇವಸ್ವಭಾವದ ಸಜ್ಜನರ್ಯಾರಿರ್ತಾರಲ್ಲ ಅವರು ಕೂಡ ತಮಗೆ ಮಾಡ್ತಕ್ಕಂಥ ಸೇವೆಯಲ್ಲಿ ಆಸಕ್ತರು ವಿಷಯ ಪದಾರ್ಥ ಭೋಗ ಮಾಡಲಿಕ್ಕೂ ಆಸಕ್ತರಾಗಿರ್ತಕ್ಕಂಥವರು ಅವರಿಗೆ ಭಗವಂತನನ್ನು ಹೊರತುಪಡಿಸಿ ಬೇರೆ ಯಾವ ವಿಷಯದಲ್ಲೂ ಕೂಡ ಆಸಕ್ತಿ ಎನ್ನುವುದೇ ಇಲ್ಲ ಸದಾ ಕಾಲ ಇಷ್ಟೆಲ್ಲ ಅಧಿಷ್ಠಾನದಲ್ಲಿದ್ದು ನಾನಾ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಅಂತ ವಾಯುದೇವರು ಹನುಮಂತ ದೇವರಾಗಿ ಅವತಾರ ಮಾಡಿದಾಗ ಪರಮಾತ್ಮನನ್ನು ಬೇಡಿದರು ಅಂತ ಕೇಳ್ತೀವಿ ರಾಮಾಯಣ ಹಾಗೆ ಸದಾ ಕಾಲ ಜ್ಞಾನ ಭಕ್ತಿ ವೈರಾಗ್ಯಗಳನ್ನೇ ಬೀಳ್ತಕ್ಕಂಥವರು ದೇವತೆಗಳು ಇಂತಹ ಸೇವಾಸಕ್ತರಾಗಿರ್ತಕ್ಕಂಥ ಸುರರಲ್ಲಿ ಅಂದರೆ ದೇವತೆಗಳಲ್ಲಿ ಭಗವಂತ ಅನವರತ ನೆಲೆಸಿದ್ದು ಸದಾ ನಮ್ಮಲ್ಲೂ ಅನವರ್ತ ಇರ್ತಾನಲ್ವಾ ಅಂದರೆ ಅವರಿಗೆ ಅನವರ್ತ ಇದ್ದಾನೆ ಅನ್ನೋ ಜಾಗೃತಿಯನ್ನು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ ಭಗವಂತ ನಮಗೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಸ್ಮರಣೆ ಬರ್ತಾ ಇದೆ ನಾವು ಸುಖವಾಗಿದ್ದಾಗ ಭಗವಂತನನ್ನು ಮರಿತೀವಿ ನಮಗೂ ಸೇವಾಸಕ್ತ ಸುರರಿಗೂ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಅಂದರೆ ಅದೇ ಈಗ ಭಗವಂತ ಇದ್ದು ಆಯಾ ದೇವತೆಗಳನ್ನು ಆಯಾ ಪದವಿಗಳಲ್ಲಿ ಸ್ಥಾನಗಳಲ್ಲಿ ಇಡ್ತಾನೆ ರುದ್ರದೇವರನ್ನು ಮನೋಭಿಮಾನಿ ಅಂತ ಕೈಲಾಸವಾಸಿ ಆಗುವಂಥ ಕೈಲಾಸದಲ್ಲಿ ಬ್ರಹ್ಮದೇವರನ್ನು ಸತ್ಯಲೋಕದಲ್ಲಿ ಹೀಗೆ ಆಯಾ ದೇವತೆಗಳಿಗೆ ಆಯಾ ಪದವಿಯನ್ನು ನಿಯಮನ ಮಾಡಿಕೊಟ್ಟು ಭಗವಂತ ಇಷ್ಟೆಲ್ಲ ಅಧಿಷ್ಠಾನಗಳಲ್ಲಿ ಸೇವೆಯನ್ನು ಮಾಡಿ ಅದನ್ನು ತನಗೆ ಸೇವಾರೂಪವಾಗಿ ಅರ್ಪಣೆ ಮಾಡುವಂತೆ ಅನುಗ್ರಹ ಮಾಡಿ ಜೀವರಿಗೂ ಕೂಡ ಅನುಕೂಲಪ್ರದನಾಗಿ ಉಪಕಾರವನ್ನು ಮಾಡ್ತಾನೆ ಭಗವಂತ ಅವರಿಂದ ಸೇವೆಯನ್ನು ಮಾಡಿಸಿ ಅಸಾಮರ್ಥ್ಯರಾಗಿರ್ತಕ್ಕಂಥ ಅವರೊಳಗೂ ತಾನೇ ಪ್ರೇರಣೆ ಮಾಡಿ ಅವರವರ ಯೋಗ್ಯತಾನುಸಾರ ಕರ್ಮಾದಿಗಳನ್ನು ಮಾಡಿಸಿ ಅದನ್ನು ತಾನೇ ಸ್ವೀಕಾರವನ್ನು ಮಾಡ್ತಾನೆ ಭಗವಂತ ಭಗವಂತ ಸೇವಾ ಆಸಕ್ತನು ಸೇವಾ ಆಸಕ್ತನು ಹೌದು ಭಗವಂತನಲ್ಲಿ ದೇವತೆಗಳು ಮಾಡತಕ್ಕಂಥ ಸೇವೆಯಲ್ಲಿ ಆಸಕ್ತಿಯೂ ಇದೆ ಆಸಕ್ತಿ ಇಲ್ಲ ಅಂತಲೂ ಹೇಳಬಹುದು ಅಂದರೆ ಸ್ವರಮಣನಾಗಿದ್ದರಿಂದ ಭಗವಂತ ಅನ್ಯರ ಸೇವೆಯನ್ನು ಕೊಳ್ಳೋದ್ರಲ್ಲಿ ಆಸಕ್ತ ಅನ್ಯರ ಸೇವೆ ಅವನಿಗೆ ಬೇಕಾಗಿಲ್ಲ ಲಕ್ಷ್ಮೀದೇವಿ ಅಪೇಕ್ಷೆಯೂ ಇಲ್ಲದೆ ಇರತಕ್ಕಂಥವನು ಸ್ವರಮಣ ಅದರಿಂದ ಸೇವಾ ಆಸಕ್ತ ಸೇವಾ ಲೀಲೆಯಿಂದ ತನಗೆ ತಾನೇ ಮಾಡ್ತಕ್ಕಂಥ ಸೇವೆಯನ್ನು ಸ್ವೀಕಾರ ಮಾಡೋದ್ರಲ್ಲಿ ಆಸಕ್ತ ಅದರಿಂದ ಸೇವಾ ಆಸಕ್ತ ಸೇವಾಸಕ್ತನಾಗಿದ್ದರೂ ಕೂಡ ಸೇವೆಯನ್ನು ಪಂಪ ಹೀಗೆ ಭಗವಂತ ಆಯಾ ದೇವತೆಗಳಲ್ಲಿ ಅಂತರ್ಯಾಮಿ ಆಗಿದ್ದು ಅವರವರಿಂದ ಅವರವರ ಯೋಗ್ಯತಾನುಸಾರ ನಾನಾ ಅಧಿಷ್ಠಾನಗಳನ್ನು ಪದವಿಗಳನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಸೇವೆ ಮಾಡಿಸಿ ತಾನೆ ಸೇವಾ ಮಾಡುವಂಥ ಸಾಮರ್ಥ್ಯವನ್ನು ಕೊಟ್ಟು ಆ ಸೇವೆಯನ್ನು ತಾನೇ ಅನಂತರೂಪಗಳಿಂದ ನಿಂತು ಮಾಡಿಸಿ ತಾನೇ ಸ್ವೀಕಾರ ಮಾಡಿ ಫಲವನ್ನು ಕೂಡ ಕೊಡ್ತಾನೆ ಹೀಗೆ ತನಗೆ ತಾನೇ ಸೇವೆ ಸೇವಕ ನೆನೆಸಿ ಸೇವಾ ಸಕ್ತಸುರೊಳಗೆ ಅನವರಂತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ ಈಗ ಭಗವಂತ ತನು ಚತುಷ್ಟಗಳು ನಾಲ್ಕು ಶರೀರಗಳಲ್ಲಿ ಜೀವರಲ್ಲಿ ವ್ಯಾಪ್ತನಾಗಿರ್ತಾನೆ ಕೃತ್ತಮಲಾಕ್ಯ ಸಿಂಹಾಸನಗಳು ಅನಿರುದ್ಧಾದಿರೂಪಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ನಾಲ್ಕೂ ಶರೀರಗಳಲ್ಲಿ ನಾಲ್ಕು ರೂಪಗಳಿಂದ ಇದ್ದು ಭಗವಂತ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಎಲ್ಲ ಕಾರ್ಯವನ್ನು ಕೂಡ ಮಾಡಿಸಿ ಫಲವನ್ನು ಕೂಡ ಆ ದೇವತೆಗಳು ಯಾರು ಸೇವಾ ಸಕ್ತ ಸುರರಿದ್ದರೂ ಅವರಿಗೆ ಅವರ ಯೋಗ್ಯತಾನುಸಾರ ಜೀವರಿಗೆ ಅವರ ಯೋಗ್ಯತಾನುಸಾರ ಫಲವನ್ನು ವಿಭಾಗ ಮಾಡಿ ಉಣಿಸ್ತಾನೆ ಭಗವಂತ ಸೇವೆಯ ಕೊಂಬನವರಂತೆ ಆದ್ದರಿಂದ ಸೇವೆಯನೂ ಅವನೇ ಸೇವಕನೂ ಅವನೇ ಈ ರೀತಿಯಾಗಿ ಇಂತ ಪರಮಾತ್ಮ ಎಲ್ಲರಿಂದ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸೇವ್ಯ ಯಾರಿಗೂ ಸೇವಕನಲ್ಲ ಇದೇ ದೇವತೆಗಳಿಗೂ ಮತ್ತು ಪರಮಾತ್ಮನಿಗೆ ಇರ್ತಕ್ಕಂಥ ವೈಲಕ್ಷಣ್ಯ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಮಸ್ತು